ಓರುಭ್ಯೋ ನಮಃ ಹರಿಹಿ ಹಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಇದರಲ್ಲಿ ಮೊದಲನೆಯದು ವಿದ್ಯೇಶ್ವರ ಸಮಿತಿ ಎರಡನೆಯದು ರುದ್ರಸಮಿತಿ ಅದರಲ್ಲಿ ಎರಡನೇದಾದ ರುದ್ರ ಸಮಿತಿಯಲ್ಲಿ ಸೃಷ್ಟಿಖಂಡ ಅದರಲ್ಲಿ एंटने शी, अध्याया देवे श्री गणेशा नम ओं नम शिवाय श्री अधर्षीशिवमहापुराणे रुद्रसंतायाँ सृष्टिखंडे अष्टमय एंटनेध्या ब्रह्मोवाच एवं दर्शनं का ವಿಗರ್ವ ಸುರೋ ಸದಾ ನೌ ಸ್ಥಿತಿಯೋರ್ಮುನೇ ಬ್ರಹ್ಮ ಹೇಳ್ತಾನೆ ನಾರದನಲ್ಲಿ ಲೈ ನಾರದ ಮುನಿಯೇ ಈ ನಾವು ನೌ ಬ್ರಹ್ಮ ಮತ್ತು ವಿಷ್ಣುಗಳು ನೌ ಅಹಂ ಏವಂ ತೋರು ಮುನಿಶ್ರೇಷ್ಠದರ್ಶನ ಕಾಂಕ್ಷ್ಮಣಯೋ ವಿಗರ್ವಯೋಶ್ಚ ಸುರೋ ಸದಾ ನೌ ಸ್ಥಿತೋ ಮುನಿ ಗರ್ವವನ್ನು ತ್ಯಜಿಸಿ ವಿಗರ್ವಯೋ ವಿರಹಿತರಾಗಿ ಶಿವನ ದರ್ಶನವನ್ನು ಮಾಡಲು ಉದ್ದೇಶಪಟ್ಟು ಅವನನ್ನು ಸ್ತುತಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದರ್ಶನಂ ಕಾಂಕ್ಷಮಾಣಯೋ ದರ್ಶನಾಕಾಂಕ್ಷಿಗಳಾಗಿ ಇರುವಂತಹ ಸಂದರ್ಭದಲ್ಲಿ ದೀನರನ್ನು ಸಲಹತಕ್ಕಂತಹ ದಯಾಲು ರಭವತ್ ಛಂಭುರ್ ದೀನಾ ಪ್ರತಿಪಾಲಕ ಗರ್ವಿಣಾಂ ಗರ್ವಹರ್ತ ಚರ್ವ ಪ್ರಭುರವ್ಯಯೋ ಆಗಿ ಆಗ ಸ್ತುತಿ ಮಾಡ್ತಾ ಇದ್ದಾಗ ಇಬ್ಬರೂ ಕೂಡ ಬ್ರಹ್ಮ ವಿಷ್ಣುಗಳು ಈ ಮಹಾಲಿಂಗವನ್ನು ನೋಡಿ ಸ್ತುತಿ ಮಾಡ್ತಾ ಇದ್ದಾಗ ನೂರು ನೂರು ದಿವ್ಯ ವರ್ಷಗಳಷ್ಟು ಸ್ತುತಿ ಮಾಡಿದರೂ ಕಾಣಲಿಲ್ಲ ಅವನ ಸ್ವರೂಪ ಆವಾಗ ದೀನರನ್ನು ಸಲಹತಕ್ಕವನು ಗರ್ವಿಗಳ ಗರ್ವವನ್ನು ನಾಶ ಮಾಡತಕ್ಕವನು ದಯಾಳು ಅಭವತ್ ಶಂಭು ದೀನಾ ಪ್ರತಿಪಾಲಕ ದಯಾನ್ವಿತನಾಗಿ ಕೃಪೆಯಿಂದ ಗರ್ವಿಣಾ ಗರ್ವಹರ್ತಾಚ ದುಷ್ಟರ ಗರ್ವಿಗಳ ಗರ್ವವನ್ನು ನಾಶ ಮಾಡತಕ್ಕಾದಂತಹ ಸರ್ವಂ ಪ್ರಭು ಅವ್ಯಯ ಎಲ್ಲರಿಗೂ ಪ್ರಭುವಾದಂತಹ ಆ ಅವ್ಯಯನಾದಂಥ ನಾಶವಿಲ್ಲದಂತಹ ಶಿವನು ನಮ್ಮಲ್ಲಿ ಆವಾಗ ಅನುಗ್ರಹವನ್ನು ತೋರಿದ ದಯಾಳು ಅಭವತ್ ದಯಾನ್ವಿತನಾದ ಶು ಶಿವನು ಏನು ಮಾಡಿಲ್ಲ ತದಾ ಸಾಮಹೋತ್ತತ್ರ ನಾದೋ ವೈ ಶಬ್ದಲಕ್ಷಣ ಓಂ ಓಮ್ ಸುರಶ್ರೇಷ್ಠಾತ್ ಸುವ್ಯಕ್ತಪ್ ಪ್ಲುತಲಕ್ಷಣ ಆಗ ಅಲ್ಲಿ ಓಂಕಾರ ರೂಪವಂಥ ದೀರ್ಘವಾದ ಒಂದು ಶಬ್ದಧ್ವನಿಯು ಸ್ಪಷ್ಟವಾಗಿ ಕೇಳಿಸಿತು ಓಂ ಓಂ ಎನ್ನತಕ್ಕಂಥದ್ದು ಸುರಶ್ರೇಷ್ಠನಾದಂಥ ದೇವತೆಗಳಲ್ಲಿ ಶ್ರೇಷ್ಠನಾದ ಪರಮೇಶ್ವರನಿಂದ ಸುವ್ಯಕ್ತವಾಯಿತು ಚೆನ್ನಾಗಿ ಕೇಳಿಸಿತು ವ್ಯಕ್ತವಾಗಿ ಪ್ಲುತಲಕ್ಷಣ ಅಂದರೆ ಹ್ರಸ್ವ ದೀರ್ಘ ಪ್ಲುತ ಅಂಥೇಳಿ ಉಚ್ಚಾರದ ವರ್ಣೋಚ್ಚಾರದ ಕಾಲವನ್ನು ಅನುಸರಿಸಿ ಮೂರು ವಿಧವನ್ನು ಹೇಳ್ತಾರೆ ಸಂಸ್ಕೃತದಲ್ಲಿ ಮುಖ್ಯವಾಗಿ ಹ್ರಸ್ವ ಅಂದರೆ ಒಂದು ಮಾತ್ರ ಕಾಲದ ಉಚ್ಚಾರ ಇರತಕ್ಕಂಥ ವರ್ಣಗಳು ಇ ಉ ಋ ಇಂಥದು ಇದು ಹಸ್ವ ದೀರ್ಘ ಅಂತೇಳಿದರೆ ಆ ಇ ಉ ಇದು ಎರಡು ಮಾತ್ರ ಕಾಲ ಉಚ್ಚಾರವುಳ್ಳದು ಪ್ಲೂತ ಅಂತೇಳಿದರೆ ಮೂರು ಮಾತ್ರ ಕಾಲ ಔ ಆಮೇಲೆ ಓಂ ಇದೆಲ್ಲ ಮೂರು ಮಾತ್ರ ಕಾಲಗಳು ಾಗಿ ಪ್ಲತ ಲಕ್ಷಣವಾದಂತಹ ಮೂರು ಮಾತ್ರ ಕಾಲ ಆ ಊರು ಸೇರಿ ಆದಂಥದ್ದು ಹಾಗೆ ಮೂರು ಮಾತ್ರ ಕಾಲ ಓಂಕಾರದ ಶ್ರವಣ ಆಯಿತು ಇವರಿಗೆ ಕೇಳಿ ಓಂಕಾರ ನಾದೋ ವೈ ಶಬ್ದಲಕ್ಷಣ ಹಾಂ ಆ ನಾದ ಶಬ್ದ ಸ್ವರೂಪವಾಗಿ ಹೊರಬಂತು ವ್ಯಕ್ತವಾಯಿತು ಆ ಪರಶಿವನಿಂದ ಸುರಶ್ರೇಷ್ಠನಿಂದ ಕಿಮಿದಂ ತ್ ಸಂಚಿತ್ಯಮಿದಂ ತು ಇತಿ ಸಂಚಿತ್ಯ ಮಿಷನ್ ಮಹಾಸ್ವನ ವಿಷ್ಣುಸವಸುರಾರಾಧ್ಯಸ್ತುಷ್ಟಚೇತಸ ಲಿಂಗ್ ದಕ್ಷಿಣೆ ಭಗೇ ತರ್ಣಮಕಾರಾಖ್ಯಂ ಉಕಾರಂ ಚೋತ್ತರೆ ತತ ಆಗ ನಾನು ವಿಷ್ಣು ಸಹ ಚಕಿತರಿ ಆಶ್ಚರ್ಯಚಕಿತರ ಇವ ಶಂಚಿಸ್ತಂ ಸಚಿತ್ಯ ಮ ತಿಷ್ಠನ್ ಮಹಾಸ್ವನಃ ಅಯ್ ಮಹಾ ದೊಡ್ ಶಬ್ದ ದೊಡ್ಡ ಶಬ್ದ ಯಾವುದಿದು ವಿಷ್ಣು ಸರ್ವಸುರಾರಾಧ್ಯ ನಿರ್ವೈರ ತುಷ್ಟಚೇತಸ ಅಂದರೆ ನಿಷ್ಕಲ್ಮಶವಾದಂತಹ ಶಾಂತವೂ ಆದಂತಹ ಬುದ್ಧಿಯಿಂದ ವಿಮರ್ಶಿಸ್ತಾ ಇದ್ದಾಗ ನಾನು ವಿಷ್ಣು ಇಬ್ಬರು ಬ್ರಹ್ಮ ವಿಷ್ಣುಗಳು ಆವಾಗ ನಿರ್ವೈರ ನಿರ್ವೈರವಾದಂತಹ ಹಾಗೂ ಸಕಲ ದೇವತೆಗಳಿಂದ ಆರಾಧಿಸಲ್ಪಡತಕ್ಕಂತಹ ಈ ಒಂದು ಯಾ ಪರಶಿವನಿಂದ ವ್ಯಕ್ತವಾದ ಈ ಶಬ್ದ ಇದು ಯಾವುದು ಏನಿದು ಅಂಥೇಳಿ ನಾವು ವಿಮರ್ಶಿಸ್ತಾ ಇದ್ದ ಸಂದರ್ಭದಲ್ಲಿ ಏನಾಯಿತು ಲಿಂಗಸ ದಕ್ಷಿಣೇ ಭಾಗಿ ಆ ಶಿವಲಿಂಗದ ಬಲಭಾಗದಲ್ಲಿ ದಕ್ಷಿಣ ಸಾಮಾನ್ಯವಾಗಿ ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ನಮ್ಮ ಬಲಗೈ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರ್ತದೆ ದಕ್ಷಿಣ ದಿಕ್ಕಿನ ಕಡೆಗೆ ಇರ್ತದೆ ಹಾಗಾಗಿ ದಕ್ಷಿಣ ಭಾಗ ಅಂತೇಳಿದರೆ ನಾವು ಹೆಚ್ಚಾಗಿ ಬಲಭಾಗವನ್ನು ಹೇಳುವಂಥದ್ದು ಸಂಸ್ಕೃತದಲ್ಲಿ ಹಾಗಾಗಿ ಇಲ್ಲಿ ಹೇಳಿದ್ದು ದಕ್ ಲಿಂಗಸ ದಕ್ಷಿಣೇ ಭಾಗಿಯೇ ಲಿಂಗದ ಬಲಭಾಗದಲ್ಲಿ ಸ್ಪಷ್ಟವಾಗಿ ಹೇಳೋದಿದ್ದರೆ ನಾವು ದಿಕ್ಕಿನಲ್ಲಿ ಲಿಂಗದ ದಕ್ಷಿಣ ದಿಕ್ಕಿನಲ್ಲಿ ಅನಾದಿಯಾದಂತಹ ತಥಾ ಅಪಶ್ಯತ್ ಸನಾತನ ಸನಾತನವಾದ ಅಂದರೆ ಆದಿ ಅಂತ್ಯವಿಲ್ಲದ ತುಂಬ ಪುರಾತನವಾದ ಅನಾದಿಯಾದ ಆದ್ಯಂ ಅತ್ಯಂತ ಮೊತ್ತ ಮೊದಲಿನದ್ದು ಆದಂತಹ ವರ್ಣಂ ಅಕಾರಾಖ್ಯಂ ಉಕಾರಂತ್ತರೆ ತೋಂಕಾರದ ಶಿವಸ್ವರೂಪವಾದಂತಹ ಆ ಓಂಕಾರದ ಅಕಾರವನ್ನು ಬಲಭಾಗದಲ್ಲಿ ಆಮೇಲೆ ಎಡ ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಉಕಾರವನ್ನು ನೋಡಿದೆವು ಮಕಾರಂ ಮಧ್ಯನಾದಮಂತೆ ಸೋಮಿತಿ ಸೂರ್ಯಮಂಡಲವದ್ದೃಷ್ಟ್ ವರ್ಣಮದ್ಯಂತ ದಕ್ಷಿಣೆ ಮಕಾರವು ಆ ಶಿವಲಿಂಗದ ಮಧ್ಯಭಾಗದಲ್ಲಿಯೂ ಮತ್ತು ಓಂ ಎಂಬಂತಹ ನಾದವು ಧ್ವನಿಯು ಅದರ ಸಮೀಪದಲ್ಲಿಯೂ ಕಾಣಿಸಿದವು ಉತ್ತರೇ ಹಾಗೆ ಆ ಶಿವಲಿಂಗ ಭಾಗದ ಶಿವಲಿಂಗದ ದಕ್ಷಿಣ ಭಾಗದಲ್ಲಿ ಸೂರ್ಯಮಂಡಲವತ್ ದೃಷ್ಟ ವರ್ಣಮಾದ್ಯಂತೂ ದಕ್ಷಿಣೆ ಆ ಅಕಾರವು ಸೂರ್ಯಮಂಡಲದಂತೆ ಪ್ರಕಾಶಿಸ್ತಾ ಹಾಗೆ ಉತ್ತರೇ ಪ್ರಾವಕ ಪ್ರಖ್ಯ ಉಕಾರಂ ಋಷಿ ಸಪ್ತಮ ಉತ್ತರ ಭಾಗದಲ್ಲಿ ಉಕಾರವು ಪಾವಕ ಪ್ರಖ್ಯ ಪಾವಕದಂತೆ ಅಗ್ನಿಯಂತೆ ವಿರಾಜಿಸುತ್ತಿತ್ತು ದಕ್ಷಿಣದಲ್ಲಿ ಸೂರ್ಯನಂತೆ ಅಕಾರವು ಉತ್ತರದಲ್ಲಿ ಅಗ್ನಿಯಂತೆ ಉಕಾರವು ವಿರಾಜಿಸ್ತಾ ಇತ್ತು ಪಾವಕ ಪ್ರಖ್ಯಂ ಉಕಾರಂ ಋಷಿಸಪ್ತಮ ಋಷಿಶ್ರೇಷ್ಠನೇ ನಾರದನೇ ಶೀತಂಶುಮಂಡಲ ಪ್ರಖ್ಯ ಮಕಾರಂ ತ ಮಧ್ಯದಲ್ಲಿ ಮಕಾರೌ ಚಂದ್ರಮಂಡಲದಂತೆ ಶಾಂತವಾಗಿ ವಿರಾಜಿಸ್ತಾ ಇತ್ತು ತೋಪ ತದ ಅಪಶ್ಯತ್ ಶುದ್ಧಸ್ಫಟಿಕ ಸುಪ್ರಭಂ ತುರೀಯತೀತಮಲ ನಿಷ್ಕ ನಿರುಪದ್ರವಂ ಆ ಲಿಂಗದ ಮೇಲ್ಭಾಗದಲ್ಲಿ ತೋರಿ ತಶ್ಯತ್ ಶುದ್ಧಸ್ಫಟಿಕಸುಪ್ರಭಂ ಆವಾಗ ನಾವು ನೋಡಿದೆವು ಏನನ್ನು ಆವಾಗ ಕಂಡಿತು ಏನು ಕಂಡಿತು ಕಾಣಿಸಿತು ಶುದ್ಧ ಸ್ಫಟಿಕದಂತೆ ಶುಭ್ರವಾದಂತಹ ಶುದ್ಧ ಸ್ಫಟಿಕ ಸುಪ್ರಭಂ ಪ್ರಭೆಯುಳ್ಳಂತಹ ತುರಿಯಾತೀತ ಮಮಲಂ ತುರಿಯಾತೀತವಾದ ಅಂದರೆ ತುರಿಯ ಅಂತೇಳಿ ಹೇಳಿದರೆ ನಮ್ಮ ಅವಸ್ಥೆಗಳು ಜೀವಿಯ ಮೂರು ಅವಸ್ಥೆಗಳು ಒಂದು ಎಚ್ಚರದ ಅವಸ್ಥೆ ಇನ್ನೊಂದು ನಿದ್ರೆ ಅವಸ್ಥೆ ಸು ಸ್ವಪ್ನ ಸುಷುಪ್ತಿ ಎಚ್ಚರದ ಅವಸ್ಥೆ ಕನಸಿನ ಅವಸ್ಥೆ ಮತ್ತೊಂದು ಗಾರ್ಡನ್ ಇದ್ದೇ ಅವಸ್ಥೆ ಮೂರು ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಂತೇಳಿ ಇನ್ನೊಂದು ನಾಲ್ಕನೇ ಇದು ಮೂರು ಅಲ್ಲದಿರುವಂಥದ್ದು ತುರಿಯ ಅದೇ ಸಮಾಧಿ ಸ್ಥಿತಿ ಅಂತೇಳಿ ಹೇಳ್ತಕ್ಕಂಥದ್ದು ಋಷಿಗಳು ಯೋಗದಲ್ಲಿ ಸಮಾಧಿ ಸ್ಥಿತಿಗೆ ಹೇಳ್ತಕ್ಕಂಥದ್ದು ಅದು ನಾಲ್ಕನೇದು ತುರಿಯ ಅಂದರೆ ನಾಲ್ಕನೆಯ ಅಂತೇಳಿ ಅರ್ಥ ತೃತೀಯ ಅಂದರೆ ಮೂರನೆಯದು ಚತುರ್ಥ ಅಂತ ಹೇಳಿದಾಗ ತುರಿಯ ಅಂಥೇಳಿ ಇನ್ನೊಂದು ಶಬ್ದ ಈ ಚತುರ್ಥ ಅಥವಾ ತುರಿಯ ಅವಸ್ಥೆಗಿಂತಲೂ ಅತೀತವಾದಂತಹ ಅಮಲಂ ಈ ನಾಲ್ಕು ಅವಸ್ಥೆಗಳನ್ನು ಮೀರಿದಂತಹ ಒಂದು ಅಮಲ ನಿಷ್ಕಲ ಅಮಲ ಅಂದರೆ ನಿರ್ಮಲವಾದ ಯಾವುದೇ ಕಲ್ಮಶರಹಿತವಾದ ಯಾವುದೇ ಕಲ್ಮಶವಿಲ್ಲದಂತಹ ನಿಷ್ಕಲಂ ನಿರಾಕಾರವಾದಂತಹ ನಿರ್ಮಲವು ಆಮೇಲೆ ನಿಷ್ಕಲ ಅಂದರೆ ಕಲೆ ಅಂಶ ಅವಯವಗಳು ಇಲ್ಲದಂತಹ ನಿರುಪದ್ರವಂ ಯಾವುದೇ ದುಃಖ ಉಪದ್ರವಾದಿಗಳ ಸಂಪರ್ಕವೇ ಇಲ್ಲದಂತಹ ಸಂಬಂಧವೇ ಇಲ್ಲದಂತಹ ತುರಿಯಾತೀತ ತ್ರಿಮೂರ್ತಿಗಳಿಗೆ ಕಾರಣವೂ ಆಮೇಲೆ ಅಜ್ಞಾನ ಸಂಬಂಧವಿಲ್ಲದ್ದು ನಿರ್ದ ಕೇವಲ ಶೂನ್ಯ ವಾಕ್ಯಾಭ್ಯಂತರವರ್ಜಿತ ನಿರ್ದ್ವಂದ್ವವಾದಂತಹ ಎರಡಿಲ್ಲದೆ ಇರತಕ್ಕಂಥ ಇನ್ನೊಂದು ತನ್ನಂತೆ ಇನ್ನೊಂದು ಇಲ್ಲದೆ ವಸ್ತು ಭೇದ ಇಲ್ಲದೆ ಇರತಕ್ಕಂಥದ್ದು ಇನ್ನೊಂದು ವಸ್ತುವಿನ ಭೇದ ಕೇವಲ ಶೂನ್ಯ ತನ್ನಂತೆ ಇರತಕ್ಕಂಥ ಇನ್ನೊಂದು ವಸ್ತುವಿನ ಭೇದ ಇಲ್ಲದೇ ಇರತಕ್ಕಂಥದ್ದು ತನಗಿಂತಲೂ ವಿರುದ್ಧವಾಗಿರುವ ಇನ್ನೊಂದು ವಸ್ತುವಿನ ಭೇದವೂ ಇಲ್ಲದ್ದು ನಿರ್ದ್ವಂದ್ವಂ ಕೇವಲಂ ಶೂನ್ಯಂ ಬಾಕ್ಯಾಭ್ಯಂತರವರ್ಜಿತ ಒಳ ಹೊರಗು ಎನ್ನತಕ್ಕಂಥ ಇಲ್ಲದ್ದು ಕೇವಲವೂ ಶೂನ್ಯವೂ ಆಗಿರತಕ್ಕಂಥದ್ದು ಮಾಯಾಮಯವಾದ ಒಳ ಹೊರಗು ಎನ್ನತಕ್ಕಂಥ ಭೇದ ಆದರೂ ಮಾಯೆ ತನ್ನ ಮಾಯೆಯನ್ನು ಆಶ್ರಯಿಸಿದರೆ ಒಳ ಹೊರಗು ಇರುವಂಥದ್ದು ಒಳ ಹೊರಗುಗಳೆಂಬ ಭೇದ ನಿಜವಾಗಿಲ್ಲದ್ದುದಾದರೂ ಕೂಡ ಮಾಯಾಮಯವಾಗಿ ಮಾಯೆಯನ್ನು ಆಶ್ರಯಿಸಿದಾಗ ಒಳ ಹೊರಗು ಎಂಬ ಭೇದವನ್ನು ಉಂಟು ಮಾಡುವ ಸಾಮರ್ಥ್ಯವುಳ್ಳದ್ದು ಆಮೇಲೆ ಸಬಾಹ್ಯಾಭ್ಯಂತರೇ ಶೈವ ಬಾಹ್ಯಾಭ್ಯಂತರ ಸಂಸ್ಥಿತ ಎಲ್ಲೆಡಿಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಆದಂತಹ ಆದಿಮಧ್ಯ ಅಂತರಹಿತಮ ಆನಂದಸ್ಯ ಕಾರಣಂ ಸತ್ಯಮ ಆನಂದಮೃತಂ ಪರಂ ಬ್ರಹ್ಮಪರಾಯಣಂ ಉತ್ಪತ್ತಿ ಸ್ಥಿತಿ ವಿನಾಶ ಎಂತತಕ್ಕಂಥ ವಸ್ತು ವಿಕಾರಗಳು ಇಲ್ಲದೇ ಇರತಕ್ಕಂಥದ್ದು ಆದಿಮಧ್ಯ ಅಂತರಹಿತವಾದದ್ದು ಉತ್ಪತ್ತಿ ಮಧ್ಯ ಸ್ಥಿತಿ ಅಂತ ನಾಶ ಇದು ಯಾವುದು ಇಲ್ಲದೇ ಇರತಕ್ಕಂಥದ್ದು ಕೊನೆ ಆನಂದಸ್ಯ ಆದಿ ಲೋಕದಲ್ಲಿಯ ವಿಷಯಗಳಿಂದ ಆಗತಕ್ಕಂಥ ಆನಂದ ಯಾವುದಿದೆಯೋ ಅದಕ್ಕೆಲ್ಲ ಮೂಲ ಕಾರಣವಾಗಿರತಕ್ಕಂಥದ್ದು ಆನಂದವನ್ನೇ ಉಂಟು ಮಾಡತಕ್ಕಂಥದ್ದು ಸತ್ಯಮ ಆನಂದಮೃತಂ ಸತ್ಯಸ್ವರೂಪವು ಜ್ಞಾನಸ್ವರೂಪವು ಆನಂದಸ್ವರೂಪವು ಅಮೃತಪ್ರಾಯವೂ ಆಗಿರತಕ್ಕಂಥ ಪರಂ ಬ್ರಹ್ಮಪರಾಯಣಂ ಜಗತ್ತಿಗೆಲ್ಲ ಆಧಾರವಾಗಿರ್ತಕ್ಕಂಥದ್ದಾದಂತಹ ಶಬ್ದಬ್ರಹ್ಮವನ್ನು ನಾನು ವಿಷ್ಣುವು ಸಹ ನೋಡಿದೆವು ಓಂಕಾರವನ್ನು ಶಬ್ದಬ್ರಹ್ಮವನ್ನು ನೋಡಿದೆವು ಅಂತೇಳಿ ಕುತ ಪರೀಕ್ಷಾವೊಗ್ಸಂಭವಂ ಅಧೋಗಮಷ್ಯಾಮ್ಯನಸ್ತಂಭನುಪಮಸ್ ಚ ವಿವಿಷ್ಣು ಈ ಶಿಂದೂ ಕೂತ ಇವ್ರೂತಾವಹ ಅಗ್ನಿಭವ ತೇಜೋಮಯವ ಈ ಲಿಂಗವನ್ನು ಪರೀಕ್ಷಿ ಅಗ್ನಿಭವ ತೇಜೋಮಯವತ್ತು ಪರೀಕ್ಷಾವಹ ಅಂತೇಳಿ ಮೊದಲೊಮ್ಮೆ ಪರಿಕ್ಷಿಸಿ ಸಿಗಲಿಲ್ಲ ಅವರಿಗೆ ವರಾಹರೂಪನಾಗಿ ಹೋಗಿ ಹಾಗೆ ಹಂಸರೂಪನಾಗಿ ಬ್ರಹ್ಮ ಮೇಲೆ ಹೋದದ್ದು ವರಾಹರೂಪನಾಗಿ ವಿಷ್ಣು ಕಡೆಗೆ ಹೋದದ್ದು ಈಗ ಅಧೋ ಗಮಿಷ್ಯಾ ನಲ ಸ್ತಂಭಸನುಪಮಸ್ಯ ಚ ಮಹತ್ತಾದಿ ಅಗ್ನಿಸ್ತಂಭದ ಮೂಲಭಾಗಕ್ಕೆ ಹೋಗಿ ಪರೀಕ್ಷಿಸ್ತೇನೆ ಅಂಥೇಳಿ ಶಬ್ದಬ್ರಹ್ಮಸ್ವರೂಪನು ಜಗದ್ ರೂಪನಾದಂತಹ ಆ ಪರಮಾತ್ಮವನ್ನು ಹಾಗೆಯೇ ಧ್ಯಾನಿಸ್ತಾನೆ ವಿಷ್ಣು ವೇದ ಶೋಭಾವಶಂ ವಿಶ್ವಾತ್ಮನ ವ್ಯಚಿಂತಯತ್ ತೃಷಿ ತಷೇ ಸಾರತಮಂ ಸ್ಮೃತ ಆಗ ಅಲ್ಲಿ ಋಷಿಯೋರನ್ನು ಕಾಣಿಸಿಕೊಂಡ ವೇದಶ್ದ ಭಯಾವಶಂ ಆ ಋಷಿಯಿಂದ ವಿಷ್ಣು ತನಗೆ ಕೇಳಿಸಿದಂತಹ ಓಂಕಾರಧ್ವನಿ ಶಬ್ದಬ್ರಹ್ಮಸ್ವರೂಪನು ವರಬ್ರಹ್ಮಸ್ವರು ಪರಬ್ರಹ್ಮಸ್ವರೂಪನು ದೇವೇವನು ಶಬ್ದಬ್ರಹ್ಮಸ್ವರುದ್ದು ಎಂಬುದಾಗಿ ತಿಳಿದ ವೇದ ಶಿಶ್ವಾತ್ಮ ವ್ಯಚಿಂತೆಯ ತಷಿತ್ತೇಸಾರತಮ ಸ್ಮೃತ ಋಷಿಣ ವಿಷ್ಣು ಜ್ಞಾತವಾನ್ ಪರಮೇಶ್ವರ ಮಹಾದೇವ ಪರಂ ಬ್ರಹ್ಮ ಶಬ್ದಬ್ರಹ್ಮತನು ಪರಮುದಾಗಿ ತಿಳಿದ ಚಿಂತೆಯ ರಹಿತ ರುದ್ರೋ ವಾಚೋ ಎನ್ಮನಸ ಅಪ್ರಾಪ್ಯ ತನ್ ನಿವರ್ತಂತೆ ವಾಚ್ಯಸ್ತ್ವೆಕಾಕ್ಷರೇಣ ಸಹ ಶಿವನನ್ನು ಚಿಂತಿಸಲು ಅಸಾಧ್ಯ ಚಿಂತೆಯ ರಹಿತ ರುದ್ರ ರುದ್ರನೂ ಕೂಡ ಹಾಗೆ ಚಿಂತೆಯಿಂದ ರಹಿತನಾಗಿರ್ತಕ್ಕಂಥವನು ಅವನನ್ನು ಕೂಡ ನಮಗೆ ಚಿಂತಿಸಲಿಕ್ಕೆ ಸಾಧ್ಯವಿಲ್ಲ ಕಲ್ಪಿಸಲಿಕ್ಕೆ ವಾ ಯಾಕೆ ವಾಚೋ ಎನ್ಮನಸಃ ಸಹ ಕಾರಣ ಯಾಕೆ ಅಂತೇಳಿ ಹೇಳಿದರೆ ಮನಸ್ಸು ಮೊದಲುಗೊಂಡು ಯಾವ ಇಂದ್ರಿಯವರು ಕೂಡ ಅವನನ್ನು ವಿಷಯೀಕರಿಸಲಾರು ಮತ್ತೆ ಹೇಗೆ ಚಿಂತಿಸುವುದು ವಾಚು ಎನ್ ಮನಸಾ ಸಹ ಅಪ್ರಾಪ್ಯ ತನ್ ತತ್ ನಿವರ್ತಂತೆ ಅಲ್ಲಿಗೆ ಹೋಗಿ ಪುನಃ ಅವನನ್ನು ತಿಳಿಯದೇ ಹಿಂದೆ ಬರ್ತವೆ ಮಾತು ಮನಸ್ಸುಗಳು ಯಥ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಮನಸಾಸಹ ಅಂತೇಳಿ ಶ್ರುತಿಗಳು ಹೇಳಿದ ಹಾಗೆ ಇಲ್ಲಿ ಹೇಳ್ತಾರೆ ಚಿಂತೆಯ ರಹಿತೋ ರುದ್ರೋ ವಾಚೋ ಎನ್ಮನಸಾಸಹ ಅಪ್ರಾಪ್ಯತನ್ ನಿವರ್ತಂತೆ ವಾಚ್ಯಸ್ತ್ವ ಏಕಾಕ್ಷರೇಣ ಸಹ ಹಾಗಾಗಿ ಅವನು ಏಕಾಕ್ಷರ ಓಂಕಾರ ರೂಪವಾಗಿ ಏಕಾಕ್ಷರದಿಂದಲೇ ವಾಚ್ಯನು ಆತನನ್ನು ಧ್ಯಾನಿಸ್ಬೋದು ಯಾವುದೇ ಆಕಾರ ಇಲ್ಲದ್ರೆ ಅವನು ಏನಂತೂ ಚಿಂತಿಸುವಂಥದ್ದು ಹಾಗಾಗಿ ಅದಕ್ಕೊಂದು ಸಂಜ್ಞೆ ಲಿಂಗ ಚಿಹ್ನೆ ಗುರುತು ಅಂತ ಹೇಳಿದರೆ ಓಂಕಾರ ಏಕಾಕ್ಷರ ಏಕಾಕ್ಷರೇಣ ತದ್ವಾಕ್ಯಂ ಋತ ಪರಮ ಕಾರಣಂ ಸತ್ಯಮಾನಂದಮೃತ ಪರಂ ಬ್ರಹ್ಮ ಪರಾ ಪರಂ ಓಂಕಾರ ರೂಪವಾದ ಒಂದು ಅಕ್ಷರವು ಸತ್ಯವು ಜಗತ್ತಿಗೆ ಪರಮ ಕಾರಣವೂ ಆನಂದ ಮತ್ತು ಜ್ಞಾನಸ್ವರೂಪವು ನಾಶವಿಲ್ಲದ್ದು ಸರ್ವೋತ್ಕೃಷ್ಟವೂವಾದಂತಹ ಪರಬ್ರಹ್ಮ ಸ್ವರೂಪವನ್ನು ಬೋಧಿಸ್ತದೆ ಏಕಾಕ್ಷರೇಣ ತದ್ವಾಕ್ಯಂ ಋತಮ್ ಅದು ಹೇಳಲ್ಪಡ್ತದೆ ಋತ ಸತ್ಯ ಋತ ಅಂದರೆ ಆರ್ಡರ್ ಅಂತೇಳಿ ಹೇಳ್ತಾರೆ ಸತ್ಯ ಅಂತ ಹೇಳಿದರೆ ಇರುವಿಕೆ ಅಸ್ತಿತ್ವ ಋತ ಅಂದರೆ ಅದರ ಆ ಇರುವಿಕೆಯ ಅಸ್ತಿತ್ವದ ಸೃಷ್ಟಿಯ ಅಥವಾ ಅದರ ಋತ ಅಂದರೆ ಲೋಕದಲ್ಲಿ ಕಾಣತಕ್ಕಂತ ಒಂದು ಗತಿ ಋ ಗತವು ಅಂಥೇಳಿ ಹೇಳ್ತಾರೆ ಆ ಸತ್ಯವು ಯಾವ ರೀತಿ ಸಂಚಾರ ಮಾಡ್ತದೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಘಟನೆಗಳು ನಡೀತವೆ ಚಟುವಟಿಕೆಗಳು ಲೋಕದಲ್ಲಿ ಆ ಸತ್ಯದ ಗತಿ ಹೇಗಿರ್ತದೆ ಲೋಕದಲ್ಲಿ ಸತ್ಯ ಧರ್ಮದ್ದು ಏನತಕ್ಕಂಥ ಅದು ಋತ ಸತ್ಯ ಅಂತೇಳಿ ಹೇಳಿದರೆ ಅದು ಇಳಿ ಅಸ್ತಿತ್ವ ಜಗತ್ತಿನ ಅಸ್ತಿ ಅಂತ ಹೇಳುವಂಥದ್ದು ಸತ್ ಅಂದರೆ ಸತ್ತೆ ಅಸ್ತಿತ್ವ ಅಂತೇಳಿ ಇರುವಿಕೆ ಹೀಗೆ ಅದು ಸತ್ಯ ಋತ ಎರಡು ಮುಖಗಳು ಭಗವಂತನ ಹಾಗೆಯೇ ಅದು ಋತ ಋತವನ್ನು ಸೂಚಿಸುವಂಥ ಓಂಕಾರ ಏಕಾ ಋತಮ್ ಏಕಾಕ್ಷರಂ ಅಂಥೇಳಿ ಬರ್ತದೆ ಉಪನಿಷತ್ತಿನಲ್ಲಿ ಕೂಡ ವೇದಗಳಲ್ಲಿ ಕೂಡ ಏಕಾಕ್ಷರಂ ಬ್ರಹ್ಮ ಅಂಥೇಳಿ ಪರಮ ಕಾರಣಂ ಎಲ್ಲದಕ್ಕೂ ಕಾರಣವಾದದ್ದು ಸತ್ಯಂ ಆನಂದಮ್ ಅಮೃತ ಅಮೃತ ಸ್ವರೂಪವಾದದ್ದು ಮರಣವಿಲ್ಲದ್ದು ಅಂದರೆ ನಾಶವಿಲ್ಲದ್ದು ಪರಂ ಬ್ರಹ್ಮ ಪರಾತ್ ಶ್ರೇಷ್ಠ ಶ್ರೇಷ್ಠವಾದಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತೇಳಿ ಪರಕ್ಕಿಂತಲೂ ಪರ ಪರಾತ್ ಪರಂ ಏಕಾಕ್ಷರಾದು ಕಾರಾಕ್ಷಾತ್ ಭಗವಾನ್ ಹರಿ ಪರಮ ಕಾರಣಂ ಓಂಕಾರದಲ್ಲಿನ ಆಕಾರದಿಂದ ಏಕಾರ ಉಕಾರಾಕ್ಷಾತ್ ಭಗವಾನ್ ಬೀಜಕೋ ಅಂಡಜ ಏಕಾರಾದ ಏಕಾರಾದ ಅಕಾರಾಕ್ಷಾತ್ ಭಗವಾನ್ ಬೀಜಕೋ ಅಂಡಜ ಓಂಕಾರದಲ್ಲಿನ ಆಕಾರದಿಂದ ಭಗವಾನ್ ಬ್ರಹ್ಮನು ಜನಿಸಿದ ಉಕಾರು ಎಂಬ ಒಂದಕ್ಷರದಿಂದ ಜಗತ್ಕಾರಣನಾದ ಹರಿಯು ಜನಿಸಿದ ಆಮೇಲೆ एकाक्षरा मकाराक्षा भगवान नीललोहि सर्गकर्ता काराख्यो ह्युकाराख्यस्तु मोहक मकाराक्षस्तु यो निमग्रहक मकाराख्यो विभुर्बीजी ह्यो बीज उच्यतेंकार आकारद ब्रह्म उकारद जगत्कारणाधारी मकारद भगवान्द्र <coughs> जनसर ಅಕಾರ ಸ್ವರೂಪ ಬ್ರಹ್ಮನು ಸೃಷ್ಟಿಕರ್ತನಾದ ಉಕಾರ ಸ್ವರೂಪನಾದ ಹರಿಯು ಜಗತ್ತನ್ನು ಮೋಹಗೊಳಿಸುವ ಹ್ಞೂ ಅಂದರೆ ಸೃಷ್ಟಿಯನ್ನು ಸ್ಥಿತಿ ಮಾಡುವಂಥದ್ದು ಉಳಿಸುವಂಥದ್ದು ಅಂತೇಳಿ ಏನರ್ಥ ಅಲ್ಲಿ ಮಾಯಾ ಜಾಲವನ್ನು ಬೀಸುವಂಥದ್ದು ಅದಕ್ಕೆ ಹರಿಮಾಯೆ ವಿಷ್ಣು ಮಾಯ ಅಂತ ಹೇಳುವಂಥದ್ದು ಮಾಯ ಇಲ್ಲದಿದ್ದರೆ ಸೃಷ್ಟಿ ಮುಂದುವರಿಯುವುದಿಲ್ಲ ಮಾ ಎಲ್ಲರೂ ಮಾಯವನ್ನು ತೊರೆದ್ರೆ ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕಾಗ್ತದೆ ಆವಾಗ ಸೃಷ್ಟಿಯಿಲ್ಲ ಮೋಕ್ಷ ಅಂತ ಹೇಳಿದರೆ ಭಗವಂತನಲ್ಲಿ ಐಕ್ಕಿ ಆಗುವಂಥದ್ದು ಅದೇ ಲಯ ಹಾಗಾಗಿ ಸೃಷ್ಟಿಗೋಸ್ಕರವಾಗಿ ಶ್ರೀಹರಿಯ ಮಾಯೆ ವಿಷ್ಣು ಮಾಯೆ ಪ್ರವರ್ತಿಸ್ತದೆ ಹಾಗಾಗಿ ಅವನು ಜಗತನ ಮೋಹಗೊಳಿಸತಕ್ಕಂಥವನು ಮೋಹಕ ಲೋಕಮೋಹಕನು ಅಂತೇಳಿ ಉಕಾರ ಸ್ವರೂಪನಾದ ಹರಿ ಮಕಾರ ಸ್ವರೂಪನಾದ ಶಿವ ನಿತ್ಯವೂ ಅನುಗ್ರಹಿಸುವನು ಆದ ಸೃಷ್ಟಿ ಸ್ಥಿತಿ ಆಮೇಲೆ ಅನುಗ್ರಹ ಅನುಗ್ರಹ ನಿಗ್ರಹ ಎಲ್ಲ ಬರ್ತದೆ ಅದರಲ್ಲಿ ಲಯ ಮಕಾರ ಸ್ವರೂಪಿ ಶಿವನು ಜಗತ್ತಿಗೆ ಕಾರಣವಾದ ಬೀಜವುಳ್ಳವನು ಅಕಾರ ಸ್ವರೂಪನಾದ ಬ್ರಹ್ಮನೇ ಆ ಬೀಜ ಅಂದರೆ ಶಿವನು ಆ ಜಗತ್ತಿನ ಸೃಷ್ಟಿ ಬೀಜವನ್ನು ಬ್ರಹ್ಮ ರೂಪವಾಗಿ ಧರಿಸಿದ್ದಾನೆ ಬ್ರಹ್ಮನೇ ಬೀಜ ಸೃಷ್ಟಿ ಜಗತ್ತಿಗೆ ಅದರ ಅದನ್ನು ಧರಿಸಿದವನು ಯಾರು ಶಿವ ಅಕಾರ ಸ್ವರೂಪಿ ಶಿವ प्रकृति मत पुषर सृजस्तक उवरूपन हरी योनि अथवा जगत जनस स्थान अद आधार स्थान बीज बीज उलू योनि मूरकू स्वरूपनवा नूपन परमेश्वर उकाराक्षो हरी योनि प्रधान पुषेश्वर हो बीजी च ಬೀಜಂ ತದ್ಯೋ ನಿರ್ನಾಖ್ಯಶ್ಚ ಮಹೇಶ್ವರ ಈ ರೀತಿಯಾಗಿ ಹೇಳ್ತಾರೆ ನೋಡಿ ಉಕಾರ ಸ್ವರೂಪನಾದ ಹರಿಯು ಯೋನಿ ಜಗತ್ತು ಜನಿಸ್ತಕ್ಕಂಥ ಸ್ಥಾನ ಬೀಜ ಯಾರು ಬ್ರಹ್ಮ ಬೀಜ ಉಳ್ಳವನು ಶಿವ ಯೋನಿ ಹರಿ ಈ ಮೂರಕ್ಕೂ ಸ್ವರೂಪನಾದವನು ನಾದರೂಪನಾದ ಪರಮೇಶ್ವರ ಹಾಗೆ ಮಮ ಯೋ ನಿಮಹದ್ ಬ್ರಹ್ಮ ತಸ್ ಗರ್ಭಂ ದದ್ಯಹಂ ಅಂಥೇಳಿ ಅಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾನೆ ಹೀಗೆ ಇಲ್ಲಿ ಹೀಗೆ ಬರ್ತಾಯಿದೆ ಇನ್ನು ಮುಂದಿನದನ್ನು ಮುಂದೆ ನೋಡೋಣ ಹರೇ ರಾಮ ಓಂ ತತ್ಸದ್ ಶಿವಾರ್ಪಣ